ಆತನ ತಂದೆಯು ನಾನು ಸ್ನೇಹಿತರು ಎಂದು ಹೇಳಿದೆ ವಿಜಯಾಸಾಹೇಬರು ಅವರು ಚೆನ್ನಾಗಿ ಬರೆಯುತ್ತಾರೆ ಅವರ ಇಂಗ್ಲಿಷ್ ಚೆನ್ನಾಗಿದೆ ನನಗೆ ಅವರನ್ನು ಕಾಣಬೇಕೆನಿಸುತ್ತದೆ ನೀವು ದಯಮಾಡಿ ಅವರು ಬೆಂಗಳೂರಿನಲ್ಲಿ ದಯಮಾಡಿ ಅವರು ಬೆಂಗಳೂರಿನಲ್ಲಿ ರಿಚ್ಮ್ ರಸ್ತೆಯ ಬಳಿ ಇರುವ ನನ್ನ ತಂದೆಯ ಮನೆಯಲ್ಲಿ ದರ್ಶನ ಕೊಡುವಂತೆ ಹೇಳುವುದಕ್ಕಾಗಿದ್ದೆ ಎಂದು ಕೇಳಿದರು ನಾನು ಸಂತೋಷದಿಂದ ಆದೀತು ಅದಕ್ಕೇನು ಕಷ್ಟ ಎಂದು ಉತ್ತರ ಕೊಟ್ಟೆ ನನ್ನ ಮಾತನ್ನು ನೀವು ನಡೆಸಿಕೊಡಬೇಕಲ್ಲ ಎಂದರು ವೆಂಕಟನಾರಾಯಣಪ್ಪನವರವರಂತಹವರು ಮಾಡಿದ ಕೋರಿಕೆ ಗುರುಸನ್ನಿಧಿಯಿಂದ ಬಂದ ಆಜ್ಞೆಯಂತೆ ಅದಕ್ಕೆ ಮೊದಲು ದಿವಾನ್ ವಿಶ್ವೇಶ್ವರಯ್ಯನವರು ಮಿರ್ಜರವರನ್ನು ನಾನು ಕಾಣಬೇಕೆಂದು ಎರಡು ಮೂರು ಸಾರಿ ಸೂಚನೆ ಕೊಟ್ಟಿದ್ದರು ನನಗೆ ಅವರಲ್ಲೇನು ಕೆಲಸ ಎಂದು ನಾನು ಹೇಳಿ ಕ್ಷಮೆ ಬೇಡಿದ್ದೆ ಈಗ ಹಾಗೆ ಮಾಡಲು ಮನಸ್ಸುಪ್ಪಲಿಲ್ಲ ಮಿರ್ಜಾರವರಿಗೆ ವೆಂಕಟನಾರಾಯಣಪ್ಪನವರಲ್ಲಿ ಅತ್ಯಂತ ಭಕ್ತಿ ವೆಂಕಟನಾರಾಯಣಪ್ಪನವರು ಪ್ರಜಾಪ್ರತಿನಿಧಿ ಸಭೆಗಾಗಲಿ ಸೆನೆಟ್ ಸಭೆಗೋಸ್ಕರವಾಗಲಿ ಮೈಸೂರಿಗೆ ಹೋದಾಗ ನಂಜರಾಜ ಛತ್ರದಲ್ಲಿಯೋ ಇನ್ನೆಲ್ಲಿಯೋ ಇಳಿದುಕೊಳ್ಳುತ್ತಿದ್ದರು ಆ ಮಾರನೆಯ ದಿನವೇ ಬೆಳಿಗ್ಗೆ ಮಿರ್ಜಾರವರು ಅಲ್ಲಿಗೆ ಹೋಗಿ ಮೇಷ್ಟರ ದರ್ಶನ ಮಾಡುತ್ತಿದ್ದರು ವೆಂಕಟನಾರಾಯಣಪ್ಪನವರು ಮಡಿಯೊಟ್ಟು ಸ್ವಯಂಪಾಕದ ಪ್ರಯತ್ನದಲ್ಲಿರುವರು ನಡುವಿನಿಂದ ಮೇಲಕ್ಕೆ ಬರಿಮೈ ಮಿರ್ಜಾ ಸಾಹೇಬರವರು ನಿಂತುಕೊಂಡೇ ಮಾತನಾಡುವರು ಹತ್ತು ಹದಿನೈದು ನಿಮಿಷ ಹೀಗೆ ಕುಶಲ ಪ್ರಶ್ನೆ ನಡೆಸಿದ್ದಲ್ಲದೆ ಮಿರ್ಜಾಸಾಹೇಬರಿಗೆ ತೃಪ್ತಿ ಇಲ್ಲ ವೆಂಕಟನಾರಾಯಣಪ್ಪನವರು ಕಟುವಚನಗಳನ್ನಾಡುವುದಕ್ಕೆ ಕೊಂಚವೂ ಹಿಂದೆಗೆಯುತ್ತಿರಲಿಲ್ಲ ಮಿರ್ಜಾ ಸಾಹೇಬರು ಮೆಚ್ಚಿಕೊಳ್ಳುವಂತ ಮಾತನ್ನು ವಂದನ್ನಾಡಿದರೆ ಅವರು ಎದೆ ಮುಟ್ಟಿ ಹುಡುಕಿ ನೋಡಿಕೊಳ್ಳುವಂತೆ ಮಾಡಿಸುವ ಮಾತನ್ನು ಎರಡನ್ನಾಡುತ್ತಿದ್ದರು ಇಟ್ಸ್ ಆಲ್ ದಿಸ್ ಮಾಡರ್ನ್ ಫ್ಯಾಷನ್ ಎಂದು ಪದೇ ಪದೇ ಹೇಳುವರು ಮಿರ್ಜಾ ಸಾಹೇಬರು ನಗುವರು ಹೀಗೆ ಹೇಳುವವರು ಇನ್ನು ಯಾರಿದ್ದಾರೆ ಎಂದು ಕೇಳುವರು ಒಂದು ಗೀಳು ಮಿರ್ಜಾ ಸಾಹೇಬರಿಗಿದ್ದ ಗೀಳುಗಳಲ್ಲಿ ನಮ್ಮ ದೇವಸ್ಥಾನಗಳ ಪ್ರಾಕಾರದ ಗೋಡೆಗಳನ್ನು ತಗ್ಗಿಸಬೇಕೆಂಬುದು ಒಂದು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 ಇಲ್ಲಿ ಕಾಂಪೌಂಡ್ ಗೋಡೆ ಇದ್ದರೂ ಕಳ್ಳತನ ತಪ್ಪಿದ್ದಲ್ಲ ಆದದ್ದರಿಂದ ನಿಮ್ಮ ಯೋಚನೆ ಈ ದೇಶದಲ್ಲಿ ನಡೆಯತಕ್ಕದ್ದಲ್ಲ ನಮ್ಮ ಗಿಳಿನಂತೆ ಕೆಲಸ ನಡೆಸಬೇಕೆಂದು ಬಿರ್ಜಾ ಸಾಹೇಬರು ಬಸವಣ್ಣನ ಗುಡಿಯ ವಿಷಯದಲ್ಲಿ ಸಲಹೆ ಕೊಟ್ಟರು ದೇವಸ್ಥಾನದ ಪಶ್ಚಿಮದ ಕಡೆಯ ಪ್ರಾಕಾರದ ಗೋಡೆ ತುಂಬಾ ಎತ್ತರವಾಗಿದೆ ಅದರಿಂದಾಚೆಗಿರುವ ರಸ್ತೆ ದೊಡ್ಡ ರಸ್ತೆ ಬಹಳ ಮುಖ್ಯವಾದದ್ದು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 ಮಿರ್ಜಾ ಸಾಹೇಬರು ಈ ಹಿತೋಕ್ತಿಯನ್ನು ಪೂರ್ತಿ ಗೌರವಿಸಿ ಗೌರವಿಸದ ಗೌರವಿಸದರೆಂದು ನಾನು ಹೇಳಬಲ್ಲೆ ವೆಂಕಟನಾರಾಯಣಪ್ಪನವರು ನಿಷ್ಕಪಟಿಗಳು ಮತ್ತು ಸತ್ಯಸಂಧರು ಎಂದು ಅವರು ನಂಬಿದ್ದರು ಪರಿಷತ್ತಿನ ಸಭಾಮಂದಿರ ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತ್ ಸುಮಾರಿನಲ್ಲಿ ಪರಿಷತ್ತು ಈಗಿನ ಕಟ್ಟಡಕ್ಕೆ ಆಗ ಪ್ರವೇಶ ಮಾಡಿದ್ದ ಸಮಯದಲ್ಲಿ ಒಂದು ದಿನ ಬೆಳಿಗ್ಗೆ ದಿವಾನ್ ಮಿರ್ಜಾ ಸಾಹೇಬರು ಮಾಮೂಲಿನಂತೆ ಕುರು ಕುದುರೆಯ ಮೇಲೆ ಸವಾರಿ ಮಾಡಿಕೊಂಡು ಪರಿಷತ್ತಿನ ಕಡೆ ಬಂದರು ಅವರ ಜೊತೆಯಲ್ಲಿ ಮಿತಪರಿವಾರವೂ ಇತ್ತು ಮಿರ್ಜಾರವರು ತಮ್ಮ ಬಳಿ ಇದ್ದವರಿಗೆ ಐ ಮಸ್ ಪೇ ಮೈ ರೆಸ್ಪೆಕ್ಟ್ಸ್ ಟು ಮೈ ರಿವರ್ಡ್ ಟೀಚರ್ ನನ್ನ ಪೂಜ್ಯ ಗುರುಗಳಿಗೆ ನಾನು ನಮಸ್ಕಾರ ಸಲ್ಲಿಸಬೇಕು ಎಂದು ಹೇಳುತ್ತಾ ಕುದುರೆಯಿಂದಿಳಿದು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 ಇಪ್ಪತ್ತು ಮೂವತ್ತು ಮಂದಿ ಕೂಡುವುದಕ್ಕಾಗುವುದಿಲ್ಲವಲ್ಲ ಇದು ಭರ್ತಿಯಾಗುವಷ್ಟು ಜನ ಬಂದರೆ ನಮಗೆ ಸಾಕು ಕನ್ನಡ ಕೇಳುವುದಕ್ಕೆ ಯಾರು ಬರುತ್ತಾರೆ ಮಿರ್ಜಾರವರು ಮೈ ಮಾಸ್ಟರ್ ಹಸ್ ಆಲ್ವೇಸ್ ಬೀನ್ ಎ ಪೆಸಿಮಿಸ್ಟ್ ನಮ್ಮ ಉಪಾಧ್ಯಾಯರು ಯಾವಾಗಲೂ ಎಲ್ಲದರಲ್ಲಿಯೂ ನಿರಾಶಾವಂತರು ಮಿಸ್ಟರ್ ತಂಡೋನಿ ರಾವ್ ಲಾಕ್ ಡೌನ್ ದೋಸ್ ಟು ವಾಲ್ಸ್ ದಟ್ ವಿಲ್ ಮೇಕ್ ದಿಸ್ ಅ ಪ್ರಾಪರ್ ಹಾಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತಾಂದೋಣಿ ರಾಯರ ರಾಯರೇ ಈ ಎರಡು ಗೋಡೆಗಳನ್ನು ನೆಲಸಮ ಮಾಡಿಸಿರಿ ಆಗ ಇದು ಒಂದು ಸಭಾ ಮಂದಿರವಾಗುತ್ತದೆ ನಾನು ಈಗ ತಲಘಟ್ಟಪುರದ ಕಡೆಗೆ ಹೊರಟಿದ್ದೇನೆ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ವಾಪಸ್ಸು ಬಂದೇನು ಆಗ ಪುನಃ ಇಲ್ಲಿ ಬರುತ್ತೇನೆ ಆ ವೇಳೆಗೆ ಸಭಾ ಕಣ್ಣಿಗೆ ಕೊಂಚ ಕಾಣಸೀತಲ್ಲವೇ ಕಾಣಿಸಿತಲ್ಲವೇ ತಾಂದೋಣಿ ರಾಯರು ಮಾಡಿಸಿರುತ್ತೇನೆ ಅದೇ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಮಿರ್ಜಾಸಾಹೇಬರು ಮತ್ತೆ ಬಂದು ಆಗಿದ್ದ ಕೆಲಸವನ್ನು ಒಪ್ಪಿದ್ದರು ಹಾಗೆ ತಯಾರಾದದ್ದು ಈಗಿನ ಪರಿಷತ್ತಿನ ಸಭಾಭವನ